ಹದಿನೆಂಟನೇ ಕಕ್ಷೆ ವಿಶ್ವಕ್ಸೇನ ಕುಬೇರ ಗಣಪತಿ ಮೊದಲಾದವರ ಸ್ತೋತ್ರ ಮಾನ ನಿಧಿಗಳೆನಿಸುವ ವಿಶ್ವಕ್ಸೇನ ಧನಪ ಗಜಾನನರಿಗೆ ಸಮಾನರ ಎಂಬತ್ತೈದು ಶೇಷಶತೇವ ಗಣಕ್ಕೆ ಆ ನಮಿಸುವೆನು ಬಿಡದೆ ಮಿಥ್ಯಾಜ್ಞಾನ ಕಳೆದು ಸುಬೋಧವಿದ್ದು ಸಧಾನುರಾಗದಲೆಮ್ಮ ಪರಿಪಾಲಿಸಲಿ ಸಂಪದವ ಜ್ಞಾನ ನಿಧಿ ಮಾನ ಅಂದರೆ ಜ್ಞಾನ ಅಂತರ್ಥ ಜ್ಞಾನ ನಿಧಿಗಳೆನಿಸುವ ವಿಶ್ವಕ್ಸೇನಾ ಕುಬೇರ ಗಣೇಶ ಅವರಿಗೆ ಸಮಾರನೆಸುವಂತಹ ಎಂಬತ್ತೈದು ಜನ ಶೇಷಶತಸ್ಥರಾದ ದೇವತೆಗಳ ಗುಂಪಿಗೂ ಮಿಥ್ಯಾಜ್ಞಾನವನ್ನು ಕಳೆದು ಸುಜ್ಞಾನವನ್ನು ನೀಡಿ ಸದಾ ಪ್ರೀತಿಯಿಂದ ನಮ್ಮನ್ನು ಪರಿಪಾಲಿಸಲಿ ಅಂಥೇಳಿ ನಾನು ಬಿಡದೆ ನಮಸ್ಕಾರ ಮಾಡ್ತೀನಿ ಆ ಎಂಬತ್ತೈದು ಶೇಷಶತಸ್ಥರ ವಿವರವನ್ನು ಹೇಳ್ತಾರೆ ಏಳು ಜನ ಬಸುಗಳು ಹತ್ತು ರುದ್ರರು ಆರು ಜನ ಆದಿತ್ಯರು ನಲವತ್ತೇಳು ಮರುತ್ಗಳು ಹತ್ತು ವಿಶ್ವೇ ದೇವತೆಗಳು ಒಬ್ಬ ರುಬು ಇಬ್ಬರು ಅಶ್ವಿನಿ ದೇವತೆಗಳು ಮೂರು ಜನ ಚಿರಪಿತೃಗಳು ಅಗ್ನಿಶ್ವಾಥರು ಬರ್ಹಿಷದರು ಸೋಮಪ್ಪರು ಮತ್ತೆ ಧರಣಿ ದೇವಿ ಇವರಷ್ಟು ಸೇರಿ ಎಂಬತ್ತೈದು ಜನ ಅಂತ ಆ ಎಂಬತ್ತೈದು ಶೇಷಶತಸ್ಥರಲ್ಲಿ ಹೇಳಬೇಕಾದ್ರೆ ಅಷ್ಟವಸುಗಳಲ್ಲಿ ಪ್ರಧಾನ ಅಗ್ನಿಯನ್ನು ಬಿಟ್ಟು ಏಳು ಜನಗಳ ಪರಿಗಣನೆ ಏಕಾದಶ ರುದ್ರರಲ್ಲಿ ಉಮಾಪತಿಯಾಗಿರ್ತಕ್ಕಂಥ ರುದ್ರನನ್ನು ಬಿಟ್ಟು ಹತ್ತು ರುದ್ರರ ಪರಿಗಣನೆ ದ್ವಾದಶ ಆದಿತ್ಯರಲ್ಲಿ ಬಗ ದಾತ ಸವಿತಾ ಅರ್ಯಮ ಪೂಷ ತ್ವಷ್ಟ್ರು ಇ ಆರು ಆದಿತ್ಯರನ್ನು ತೊಗೋಬೇಕು ಒಂಬತ್ತನೇ ಕಕ್ಷೆಯ ಅಹಂಕಾರಿಕ ಪ್ರಾಣ ಹತ್ತನೇ ಕಕ್ಷೆಯ ಪ್ರವಾಹವಾಯು ಇವರನ್ನು ಬಿಟ್ಟು ನಲವತ್ತೇಳು ಮರತುಗಳನ್ನು ತಗೋಬೇಕು ಹತ್ತು ವಿಶ್ವೇ ದೇವತೆಗಳು ಒಬ್ಬರು ಭೂ ಅಶ್ವಿನಿ ದೇವತೆಗಳು ಮೂರು ಜನ ಚಿರಪಿತೃಗಳು ಅಗ್ನಿಶ್ವಾಥರು ಬರ್ಹಿಷಧ ಮತ್ತು ಸೋಮಪ್ಪರು ಹಾಗೂ ದರಾದೇವಿ ಇವರಿಗೆ ಈ ದೇವತಾ ಗಣಕ್ಕೆ ನಮಿಸುವೇನು ಬಿಡದೆ ಆ ನಮಿಸುವೇನೆಂದರೆ ಜ್ಞಾನ ಅನುಸಂಧಾನ ಶ್ರದ್ಧಾಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತೀನಿ ಮಿಥ್ಯಾಜ್ಞಾನ ಕಳೆದು ಸುಬೋಧವಿತ್ತು ಸದಾನುರಾಗದಲ್ಲಿ ಯಮಗೆ ಪರಿಪಾಲಿಸಲಿ ಸಂಪದವ ಅವರೆಲ್ಲರೂ ನಾನು ಮಿಥ್ಯಾಜ್ಞಾನವನ್ನೆಲ್ಲ ಸಂಪೂರ್ಣವಾಗಿ ನಿವಾರಣೆ ಮಾಡಿ ಸುಜ್ಞಾನವನ್ನು ಕೊಟ್ಟು ಅನುರಾಗದಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ ಹತ್ತೊಂಬತ್ತನೇ ಕಕ್ಷೆಯ ಮರೀಚಿ ಮತ್ತು ಇಂದ್ರಪುತ್ರ ಜಯಂತರ ಸ್ತುತಿ ಭೂತ ಮಾರುತ ಅವಾಂತರ ಅಭಿಮಾನಿ ತಪಸ್ವಿ ಮರೀಚಿ ಮುನಿ ಪುರುಹೂತ ನಂದನ ಪಾದಮಾನಿ ಜಯಂತರ ಮಗೊಲೆ ಪುಟ್ಟಿ ಸದೇ ವಿಷಿಯದಿ ವೀತಭಯನ ಪದಾಬ್ಜದಲ್ಲಿ ವಿಪರೀತ ಬುದ್ಧಿಯನಿಯದೆ ಸದಾ ಪಾಲಿಸಲಿ ನಮ್ಮ ಭೂತವಾಯುವಿಗೆ ಅಭಿ ಅವಾಂತರ ಅಭಿಮಾನಿಯಾಗಿರುವಂತಹ ತಪಸ್ವಿಯಾಗಿರ್ತಕ್ಕಂಥ ಮರೀಚಿಯನ್ನು ಇನ್ನೊಬ್ಬ ಮುನಿ ಪುರುಹೂತ ಇಂದ್ರನ ನಂದನ ಮಗನ್ ಇಂದ್ರನ ನಂದನ ಅಂದರೆ ಇಂದ್ರನ ಪುತ್ರನಾಗಿರ್ತಕ್ಕಂಥ ಪಾದಾಭಿಮಾನಿ ಜಯಂತ ಇವರಿಬ್ಬರೂ ನಮಗೆ ಒಲಿದು ವಿಷಯ ಭೋಗದಲ್ಲಿ ಕಾತರವನ್ನು ಅಪೇಕ್ಷೆಯನ್ನು ಹುಟ್ಟಿಸದೆ ವೀತ ಭಯ ಭಯರಹಿತರಾಗಿರ್ತಕ್ಕಂಥ ಭಗವಂತನ ಪಾದಕಮಲದಲ್ಲಿ ವಿಪರೀತ ಭೂತಿ ಮಿಥ್ಯಾಜ್ಞಾನವನ್ನು ಕೊಡದೇ ಇದ್ದಂಗೆ ನಮ್ಮನ್ನು ಸದಾ ಪಾಲಿಸಲಿ ಎಂದು ಭೂತವಾಯು ಕಲೆಗೆ ಪ್ರವಾಹ ಮುಖ್ಯಾಭಿಮಾನಿ ಮರೀಚಿಯನ್ನು ಅವಾಂತರಾಭಿಮಾನಿ ಹೀಗೆ ಹತ್ತೊಂಬತ್ತನೇ ಕಕ್ಷಿಯ ಮರೀಚಿ ಮತ್ತು ಇಂದ್ರಪುತ್ರ ಜಯಂತರನ್ನು ಸ್ತೋತ್ರ ಮಾಡ್ತಾರೆ ಪಂಚಭೂತಗಳಲ್ಲಿ ಎರಡನೆಯದಾಗಿರುವಂಥದ್ದು ವಾಯುತತ್ವ ಪ್ರಥಮ ತತ್ವವಾದ ಆಕಾಶದಿಂದ ವಾಯುವಿನ ಉತ್ಪತ್ತಿ ಈ ವಾಯು ತತ್ವಕ್ಕೆ ಪ್ರವಾಹವಾಯು ಮುಖ್ಯಾಭಿಮಾನಿ ಪ್ರವಾಹವಾಯು ವೈವೇದಿಕೆಯ ಅಭಿಮಾನಿ ಭೂತವಾಯುವನ್ನುವನು ಜಡವಾಯು ತತ್ವಕ್ಕಾಗಿ ಅವಾಂತರ ಅಭಿಮಾನಿ ಪ್ರವಾಹವಾಯು ಮತ್ತು ಭೂತವಾಯು ಇಬ್ಬರೂ ಕೂಡ ನಲವತ್ತೊಂಬತ್ತು ಮರುದಣಗಳಲ್ಲಿ ಸೇರಿರೋರು ಈ ಭೂತವಾಯು ಒಬ್ಬ ತಪಸ್ವಿ ಇವನಿಗೆ ಮರೀಚಿ ಅಂತೂ ಹೆಸರಿದೆ ಸಪ್ತರ್ಷಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಬ್ರಹ್ಮಪುತ್ರ ಮರೀಚಿ ಬೇರೆ ಅವನು ಉತ್ತಮ ಕಕ್ಷೆಯಲ್ಲಿ ಬರುವಂಥವನು ಇವನು ಬೇರೆ ಪುರುಭೂತ ಅಂದರೆ ನೂರು ಅಶ್ವಮೇಧ ಯಾಗಗಳನ್ನು ಪೂರ್ತಿ ಮಾಡಿ ಇಂದ್ರ ಪದವಿಯನ್ನು ಹೊಂದಿರುವಂತಹ ದೇವೇಂದ್ರ ಪುರುಭೂತ ನಂದನ ಅಂದರೆ ಇಂದ್ರಪುತ್ರ ಜಯಂತ ಇಂದ್ರದೇವರಿಗೆ ಯಜ್ಞ ಮತ್ತು ಶಂಭು ಅಂತ ಇಬ್ಬರು ಪುತ್ರರು ಆ ಯಜ್ಞ ನಾಮಕನೇ ಜಯಂತ ರುದ್ರದೇವರಿಂದ ನಾಶಪಡಿಸಲ್ಪಟ್ಟ ದಕ್ಷಯಜ್ಞಕ್ಕೆ ಅಭಿಮಾನಿ ಜಯಂತ ಪಾದಾಭಿಮಾನಿಯಾದ ತತ್ವಾಭಿಮಾನಿ ದೇವತೆ ಯಜ್ಞ ಮತ್ತು ಶಂಭು ಅಥವಾ ಜಯಂತ ಶಂಭು ಇವರಿಬ್ರು ಒಬ್ಬ ಬಲಪಾದಕ್ಕೆ ಇನ್ನೊಬ್ಬ ಎಡಪಾದಕ್ಕೆ ಅಭಿಮಾನಿ ಅಂತಹ ಭೂತವಾಯುವಿಗೂ ಮತ್ತು ಜಯಂತನಿಗೂ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತೀನಿ ಅಂತ ಪ್ರಾರ್ಥನೆ ಏನು ಮಾಡಬೇಕು ಅಂದರೆ ವಿಷಯದಿ ಪ್ರಾಪಂಚಿಕ ಸುಖಭೋಗಗಳಲ್ಲಿ ವಿಷಯ ಸುಖ ಕ್ಷಣಿಕ ಆದ್ದರಿಂದ ಅದರಲ್ಲಿ ನಮಗೆ ಅತಿಯಾದ ಆಸಕ್ತಿ ಬರದೇ ಇದ್ದಂಗೆ ಕಾತುರವ ಪುಟ್ಟಿಸೋದೆ ಅದರಲ್ಲಿ ಅತಿಯಾಗಿರ್ತಕ್ಕಂಥ ಅಪೇಕ್ಷೆ ಆಯಿತು ಅಂತ ಆದರೆ ಸಾಧನೆ ಸಾಧ್ಯ ಇಲ್ಲ ಅದಕ್ಕೆ ಅದರಲ್ಲಿ ಆಸ್ ಆಸಕ್ತಿಯನ್ನು ವಿಶ್ವ ಸುಖದಲ್ಲಿ ಮೈಮರಿಯಂತೆ ಮಾಡದೆ ಭೀತಯನಾಗಿರ್ತಕ್ಕಂಥ ಪರಮಾತ್ಮ ಅಂತಹ ಪರಮಾತ್ಮ ಸದಾಕಾಲ ಅನ್ಯ ಅನ್ಯತಾ ಜ್ಞಾನ ಮಿಥ್ಯಾಜ್ಞಾನ ಅದನ್ನೆಲ್ಲ ಕಳೆದು ಸಂರಕ್ಷಣೆ ಮಾಡಲಿ ಅಂತ ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ತಾರೆ